ಆಕೆ ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಅವರನ್ನು ಬಲ್ಲವರೆಲ್ಲರಿಗೂ ಆಮರಣವು ಆತ್ಮಬಂಧು ವಿನಿಯೋಗ ವಿಯೋಗದಂತೆ ಅನುಭವವಾಯಿತು ಗುಂಡಣ್ಣನವರ ನಿಜವಾದ ಹೆಸರು ಎಸ್ಆರ್ ನರಸಿಂಹ ಎಂಗಾರ್ ಅವರು ಪ್ರಸಿದ್ಧವಾದ ಸೆಟ್ಲೂರ್ ಮನೆತನದವರು ಗುಂಡಣ್ಣದವರಲ್ಲಿ ಆಕರ್ಷವಾಗಿ ಆಕರ್ಷಕವಾಗಿದ್ದ ಗುಣಗಳು ಮುಖ್ಯವಾಗಿ ನಾಲ್ಕು ಸ್ನೇಹ ತತ್ಪರತೆ ಹಾಸ್ಯನಯ ಸಾಹಿತ್ಯ ಪ್ರೀತಿ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 ಆದರೆ ಅವರು ಪದವಿ ಪಟ್ಟವನ್ನು ಸಂಪಾದಿಸಲಾಗಲಿಲ್ಲ ಕಟ್ಟಕಡೆಯ ಪರೀಕ್ಷೆಯಲ್ಲಿ ಅವರಿಗೆ ಜಯ ಲಭಿಸದೇ ಹೋಯಿತು ಒಂದೆರಡು ಸಲ ಪುನಃ ಪ್ರಯತ್ನ ಮಾಡಿದರು ಕೃತಾರ್ಥ ರಾಗಲಿಲ್ಲ ಧೈರ್ಯ ಮಾಡಿ ಸ್ವತಂತ್ರವಾಗಿ ರಿಲಯನ್ಸ್ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದರು ಎರಡು ಮೂರು ವರ್ಷಗಳ ಅವರಿಗೆ ಸರ್ಕಾರದ ವೈದ್ಯ ಇಲಾಖೆಯಲ್ಲಿ ವೈದ್ಯ ಸಾಮಗ್ರಿಯ ಉಗ್ರಾಣದಲ್ಲಿ ಉದ್ಯೋಗವಾಯಿತು ಕೆಲವು ತಿಂಗಳುಗಳ ಮೇಲೆ ಅವರನ್ನು ಅಲ್ಲಿಂದ ಪರಸ್ಥಳಕ್ಕೆ ವರ್ಗ ಮಾಡಿದಾಗ ಗುಂಡಣ್ಣನವರು ಸರ್ಕಾರದ ಸೇವೆಯನ್ನು ಸಾಕು ಮಾಡಿಕೊಂಡರು ಅವರು ಹಾಗೆ ಸರಕಾರದ ಕೆಲಸವನ್ನು ಬಿಟ್ಟು ಕಾರಣ ನೂರಾರು ಮಂದಿಯ ಪ್ರಾರ್ಥನೆ ಅವರ ಅವರು ಪರಸ್ಥಳಕ್ಕೆ ಹೊರಟು ತಮಗೆ ಒಬ್ಬ ಆಪದ್ ಇಲ್ಲದಂತೆ ಆಗುತ್ತಿತ್ತೆಂದು ಆ ಜನದ ಅಂತರಂಗದ ನಂಬಿಕೆ ರೋಗಿಯ ಲಕ್ಷಣಗಳನ್ನು ನೋಡಿ ಅವನ ಚರಿತ್ರೆಯನ್ನು ತಿಳಿದು ರೋಗಕಾರಣೆಂದು ತೋರಬಹುದಾದ ನಾಲ್ಕಾರು ಸಂಗತಿಗಳ ಪೈಕಿ ಇಂತಹದ್ದೇ ಮೂಲಕಾರಣವಿರಬೇಕೆಂದು ನಿರ್ಣಯಿಸುವುದರಲ್ಲಿ ಗುಂಡಣ್ಣನವರು ಸೂಕ್ಷ್ಮ ವಿಮರ್ಶನ ಚತುರರು ಜಡ್ಜಿಯಾದವನು ಕೋರ್ಟಿನಲ್ಲಿ ತನ್ನ ಮುಂದೆ ಬಂದ ಮೊಕದ್ದಮೆಯಲ್ಲಿ ಎರಡು ಪಕ್ಕಗಳವರು ಮುಂದಿಟ್ಟ ನಾಲ್ಕಾರು ವಾದಗಳಲ್ಲಿಯೂ ರುಜುವಾತುಗಳಲ್ಲಿಯೂ ಯಾವ ಯಾವುದಕ್ಕೆ ಎಷ್ಟೆಷ್ಟು ಬೆಲೆ ಕೊಡಬೇಕೆಂದು ತೂಕ ಮಾಡುವುದರಲ್ಲಿಯೂ ಸತ್ಯಾಂಶಗಳನ್ನು ನಾನಾ ಕಡೆಯಿಂದ ಒಟ್ಟುಗೂಡಿಸುವುದರಲ್ಲಿಯೂ ಎಂಥ ಜಾಗರೂಕತೆಯನ್ನು ಯೋಜನಾ ಚತುರತೆಯನ್ನು ತೋರಿಸುತ್ತಾನೋ ಅಂಥ ಪ್ರಾಢಿವಾಕೀಯ ಗುಣಗಳನ್ನು ರೋಗ ಪರೀಕ್ಷೆಯಲ್ಲಿ ಗುಂಡಣ್ಣನವರು ದೊಡ್ಡವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಗುಂಡಣ್ಣನವರ ಸುತ್ತಮುತ್ತ ಯಾವಾಗಲೂ ಇಬ್ಬರು ಮೂವರಾದರೂ ಯುವಕ ವೈದ್ಯರುಗಳು ಇರುತ್ತಿದ್ದರು ಅವರು ತಮ್ಮ ತಮ್ಮ ಕಾಲೇಜು ಪರೀಕ್ಷೆಗಳಲ್ಲಿ ಮೇಲ್ತರಗತಿಯಲ್ಲಿ ತೆರ್ಗಡೆ ಪಡೆದವರು ಚಾಕಚಕ್ಯ ಉಳ್ಳವರು ಮೇಧಾವಿಗಳು ಇಂಥವರು ಗುಂಡಣ್ಣನವರನ್ನು ಆಶ್ರಯಿಸುತ್ತಿದ್ದಕ್ಕೆ ಎರಡು ಕಾರಣ ಒಂದನೆಯದು ಗುಂಡಣ್ಣನವರ ರೋಗ ಪರೀಕ್ಷಾ ಕ್ರಮವನ್ನು ತಿಳಿದುಕೊಳ್ಳಬೇಕೆಂಬುದು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 ಪ್ರಸನ್ನರನ್ನಾಗಿ ಮಾಡುವಂತ ಯಾವುದಾದರೂ ಒಂದೆರಡು ಮಾತನಾಡಿ ಕೆಲಸಕ್ಕೆ ಕೂಡುತ್ತಿದ್ದರು ಒಬ್ಬೊಬ್ಬರನ್ನು ಕರೆದು ಮಾತನಾಡಿಸುವ ವಿಧಾನ ಮಧ್ಯೆ ಮಧ್ಯೆ ಲಘುಹಾಸ್ಯ ಇದು ಮಿಕ್ಕವರಿಗೆ ಅವರ ಕಷ್ಟವನ್ನು ಹಗುರ ಮಾಡುತ್ತಿತ್ತು ಗುಂಡನ್ನನವರು ಒಬ್ಬ ರೋಗಿಯನ್ನು ಪರೀಕ್ಷಿಸುತ್ತಿದ್ದ ಕಾಲದಲ್ಲಿ ಅಲ್ಲಿದ್ದ ಮಿಕ್ಕೆಲ್ಲ ರೋಗಿಗಳ ಕಡೆಗೂ ಆಗಾಗ ದೃಷ್ಟಿ ತಿರುಗಿಸಿ ಅವರ ಮುಖಲಕ್ಷಣಗಳನ್ನು ಅಂಗಾಂಗ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 ಬೊಬ್ಬೆ ಹಾಕುತ್ತಾ ಒಳಕೆ ಹೆಜ್ಜೆ ಇಟ್ಟರು ಹಿಂದೂಸ್ತಾನಿಯಲ್ಲಿ ಬಹಳ ನೋವು ಮಹಾರಾಯರೇ ಬಹಳ ನೋವು ಎಂದು ಕಿರುಚಿದರು ಗುಂಡಣ್ಣ ಹಿಂದೂಸ್ತಾನಿಯಲ್ಲಿ ಎಲ್ಲಯ್ಯ ನೋವು ಸಾಹುಕಾರ ಬೆಟ್ಟನ್ನಲ್ಲಿ ಸ್ವಾಮಿ ಬೆಟ್ಟನಲ್ಲಿ ಗುಂಡಣ್ಣ ಯಾವ ಬೆಟ್ಟನಲ್ಲಿ ಎಲ್ಲಿಯ ಬೆಟ್ಟನಲ್ಲಯ್ಯ ಎಲ್ಲರಿಗೂ ನಗು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 ನಾನು ರೈಲಿಗೆ ಹೊರಟಿದ್ದೇನೆ ಬೆಳಿಗ್ಗೆ ಈ ಊರ ಊರಲ್ಲಿರುವುದಿಲ್ಲ ಹುಣ್ಣ ಹಾಗಾದರೆ ಆ ಬೆರಳನ್ನು ದಲ್ಲಿ ಸಿಕ್ಕಿಸಿಕೊಳ್ಳಿ ಅಲ್ಲಿದ್ದವರೆಲ್ಲರೂ ನಕ್ಕರು ಸಾಹುಕಾರರಿಗೆ ಕೋಪ ಬಂತು ಏನು ಸ್ವಾಮಿ ಎಷ್ಟು ದಿವಸದಿಂದ ನಿಮ್ಮನ್ನು ನಂಬಿಕೊಂಡಿದ್ದೇನೆ ಎಷ್ಟು ಸಲ ನಮ್ಮ ಮನೆಗೆ ಬಂದಿದ್ದೀರಿ ಈಗ ನನಗೆ ಹೀಗೆ ಅವಮಾನ ಮಾಡ್ತೀರಿಲ್ ಮಾಡ್ತಿರಲ್ಲ ಕೋಪ ಬೇಡ ಸಾಹೇಬರೇ ನಾನು ಹೇಳಿದ್ದು ತಪ್ಪು ಮಾತು ಏನೂ ಅಲ್ಲ ಇಲ್ಲಿ ನಗುತ್ತಿರುವ ಪರಿಗೆ ಸಂದರ್ಭ ಗೊತ್ತಿಲ್ಲ ನಿಮ್ಮ ಬೆಟ್ಟನಲ್ಲಿ ಏನೋ ಹೇಳುತ್ತಿದೆ ಅದಕ್ಕೆ ತಕ್ಕ ಚಿಕಿತ್ಸೆಯಲ್ಲಿ ಮೂರು ಅಂಶಗಳು ಸೇರಿರಬೇಕು ಉಷ್ಣ ತೇವ ಒತ್ತಡ ಈ ಮೂರೂ ನಾನು ಹೇಳಿದ ಜಾಗದಲ್ಲಿ ಇರುತ್ತವೆ ಈ ವಿವರಣೆಯನ್ನು ಕೇಳಿದಾಗ ಸಾಹುಕಾರರಿಗೂ ನಗು ಬಂತು ಅವರು ಪ್ರಯಾಣವನ್ನು ಮುಂದಕ್ಕೆ ತಳ್ಳಿ ಮಾರನೆಯ ಬೆಳಿಗ್ಗೆ ಬರುವುದಾಗಿ ಒಪ್ಪಿದರು ರಾತ್ರಿ ಬಿಸಿ ಬಿಸಿಯಾಗಿ ಪೋಲ್ಟೀಸ್ ಕಟ್ಟಿಕೊಳ್ಳಬೇಕೆಂದು ಡಾಕ್ಟರು ಹೇಳಿ ಕಳುಹಿಸಿದರು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 ರಿಲಯನ್ಸ್ ಚಿಕಿತ್ಸಾಲಯಕ್ಕೆ ಸುಮಾರು ಒಂಬತ್ತು ಗಂಟೆಯ ವೇಳೆಗೆ ಹೋದೆ ಬಹುದಿನ ಅಲ್ಲಿಗೆ ಹೋಗದೆ ಇದ್ದದಕ್ಕೋಸ್ಕರ ಹಾಸ್ಯದ ಮಂಗಳಾರತಿ ಮಾಡಿಸಿಕೊಂಡು ಕುಳಿತೆ ನನ್ನ ವ್ಯಾಧಿಯನ್ನು ವರ್ಣಿಸಿದೆ ಗಂಟೆ ಹತ್ತಾಯ್ತು ಹನ್ನೊಂದಾಯ್ತು ಹನ್ನೆರಡೂ ಆಯ್ತು ಗುಂಡಣ್ಣನವರು ನನ್ನ ಕಡೆ ನೋಡಲಿಲ್ಲ ಹನ್ನೆರಡಾದ ಮೇಲೆ ಎದ್ದು ಕತ್ತಿನ ಮೇಲೆ ಕೈ ಹಾಕಿ ತಮ್ಮ ಮನೆಗೆ ತಳ್ಳಿಕೊಂಡು ಏನು ಎಷ್ಟು ಹೊತ್ತು ನನ್ನನ್ನು ಕೊಳೆ ಹಾಕಿ ಬಿಟ್ಟಿರಲ್ಲ ಎಂದೆ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 ಅವರು ಅಮೃತ್ತೂರಿನ ಶ್ರೀನಿವಾಸ ಅಯ್ಯಂಗಾರ್ಯರು ಅವರನ್ನು ಗುಂಡಣ್ಣನವರು ಮಿತ್ರರು ನಾರದರೆಂದು ಹೆಕ್ಕರೆಯುತ್ತಿದ್ದರು ಶ್ರೀನಿವಾಸ ಅಯ್ಯಂಗಾರ್ಯರು ಜೀವನದ ಅನುಭವವನ್ನು ಆಳವಾಗಿ ಪಡೆದಿದ್ದವರು ತುಂಬಾ ವಿವೇಕವುಳ್ಳವರು ಸಂಸ್ಕೃತ ಬಲ್ಲ ಸರಸಿಗಳು ಸಾತ್ವಿಕರು ಕರುಣಾಳು ಇವರು ಗುಂಡಣ್ಣನವರಿಗಾಗಿ ಬೆಂಗಳೂರಿಗೆ ಪದೇ ಪದೇ ಬರುತ್ತಿದ್ದರು ಗುಂಡಣ್ಣನ ಜೊತೆ ಗುಂಡಣ್ಣನ ಜೊತೆಯಲ್ಲಿ ಎಡೆಬಿಡದೆ ಇರುತ್ತಿದ್ದರು ಗುಂಡಣ್ಣನ ಗೃಹ ಕೃತ್ಯದಲ್ಲಿ ಏನು ಆಗಬೇಕಾಗಿದ್ದರೂ ನಾರದರ ಮಾತಿಲ್ಲದೆ ಅದು ಆಗುತ್ತಿರಲಿಲ್ಲ ಯಾವ ಪ್ರಸಂಗ ಬಂದರೂ ಗುಂಡಣ್ಣನವರು ನಾರದರೇ ಏನು ಹೇಳುತ್ತೀರಿ ಎಂದು ಸಲಹೆ ಕೇಳುತ್ತಿದ್ದರು ನಾರದರು ಹಾಸ್ಯಪರರು ತಮ್ಮ ಮಾತಿನಲ್ಲಿ ನಡುವೆ ಇಂಗ್ಲಿಷ್ ಪದಗಳನ್ನು ಸೇರಿಸುತ್ತಿದ್ದರು ಆ ಪದಗಳ ಅರ್ಥ ತಮಗೆ ಗೊತ್ತಿಲ್ಲವೆಂಬಂತೆ ನಟಿಸಿ ಕೇಳುವವರನ್ನು ವಿನೋದಪಡಿಸುತ್ತಿದ್ದರು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 ಅದರ ನಾಲ್ಕು ಕಡೆಯೂ ಸಣ್ಣ ಸಣ್ಣ ಮನೆಗಳಲ್ಲಿ ಅವರ ಬಂಧುವರ್ಗದವರ ಸಂಸಾರಗಳು ಸೋದರ ಚಿಕ್ಕ ಪಂದಿರ ಮಕ್ಕಳು ಚಿಕ್ಕ ತಾತಂದಿರ ಮೊಮ್ಮಕ್ಕಳು ದೊಡ್ಡಮಂದಿರ ಅಳಿಯ ಅಳಿಯಂದಿರು ಇತರ ಬಂಧುಗಳು ಪುರೋಹಿತರು ಇಂಥವರು ವಾಸವಾಗಿದ್ದರು ಗುಂಡಣ್ಣ ಊಟಕ್ಕೆ ಕೂರುವ ಹೊತ್ತು ಅವರಿಗೆಲ್ಲ ರೂಢಿಯಿಂದ ತಿಳಿದಿತ್ತು ಆದ್ದರಿಂದ ತಮಗೆ ಕರೆ ಬರುವುದಕ್ಕಾಗಿ ಆ ಮನೆಗಳ ಹೆಣ್ಣು ಮಕ್ಕಳಿಗೆ ಗುಂಡಣ್ಣ ಸಂಕೇತದ ಹೆಸರುಗಳನ್ನಿಟ್ಟಿದ್ದರು ಗುಂಡಣ್ಣನವರು ಮನೆಗೆ ಅಡಿಗೆಯನ್ನು ಬಳಸಿದ್ದಾದ ಮೇಲೆ ತಾವು ಕುಳಿತು ಗಟ್ಟಿಯಾಗಿ ಓ ದಡ ಓ ಬೊಜ್ಜಿ ಓ ಕಾಳಿ ಓ ಮಾಯಿ ಓ ಮುತ್ತೆ ಓ ಮಾರಿ ಎಂದು ಕೂಗುವರು ಅವರ ಧ್ವನಿಯನ್ನು ಕೇಳಿದ ಕೂಡಲೇ ಆಯಾ ಮಹಿಳೆಯರು ತಮ್ಮ ತಮ್ಮ ಪಾತ್ರೆಗಳಲ್ಲಿ ತಮ್ಮ ಪಾಕವನ್ನು ತರುವರು ಒಬ್ಬಾಕೆ ಈ ಹೊತ್ತು ಹಾಗಲಕಾಯಿ ಗೊಜ್ಜು ಎನ್ನುವರು ಇನ್ನೊಬ್ಬ ಆಕೆ ಪುದೀನಾ ಚಟ್ನಿ ಎನ್ನುವರು ಒಬ್ಬ ಆಕೆ ಹುರ್ಳಿಕಾಯಿ ಪಲ್ಯ ಎನ್ನುವರು ಇನ್ನೊಬ್ಬ ಆಕೆ ಬರಿ ಹಪ್ಪಳ ಎನ್ನುವರು ಎಲ್ಲವೂ ಕೊಂಚ ಕೊಂಚವೇ ಗುಂಡಣ್ಣ ಅದನ್ನೆಲ್ಲ ಒಂದು ಎಲೆಯ ಮೇಲೆ ಹಾಕಿಸಿ ಆ ಒಟ್ಟನ್ನು ತಮ್ಮ ಪಂಕ್ತಿಯವರೆಲ್ಲರಿಗೂ ಹಂಚುತ್ತಿದ್ದರು ಮತ್ತು ಅಡಿಗೆಯಲ್ಲಿ ಉಳಿದಿದ್ದ ಪಲ್ಯವನ್ನು ಹುಳಿಯನ್ನು ಆ ಮಹಿಳೆಯರಿಗೆ ಒಬ್ಬೊಬ್ಬರಿಗೂ ಕೊಂಚ ಕೊಂಚ ಪಾತ್ರೆಯಲ್ಲಿ ಹಾಕುವರು ಹೀಗೆ ಗುಂಡಣ್ಣನವರ ನೆರೆ ಹೊರಗೆ ಅವರ ಅಡಿಗೆ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 ಊಟಕ್ಕೆ ಕುಳಿತೆವು ಅಂದು ಗುಂಡಣ್ಣನವರೇ ಸ್ವಯಂ ಅಡಿಗೆ ಮಾಡಿದ್ದರಂತೆ ಎರಡು ಮೂರು ಬಗೆಯ ಪಲ್ಯಗಳು ಗೊಜ್ಜು ಉಪ್ಪಿನಕಾಯಿ ಅನ್ನ ಇಷ್ಟನು ಬರಿಸಿ ಬಡಿಸಿದರು ಊಟ ಪ್ರಾರಂಭ ಮಾಡುವ ಮುಂಚೆ ಗುಂಡಣ್ಣನವರು ಕುಳಿತು ಎಂದಿನಂತೆ ಅವರ ಮನೆಯ ಸುತ್ತಮುತ್ತಲಿನ ಮನೆಗಳ ಹೆಣ್ಣು ಮಕ್ಕಳ ಹೆಸರುಗಳನ್ನು ಅಟ್ಟ ಹೆಸರುಗಳನ್ನು ಹಿಡಿದು ಗಟ್ಟಿಯಾಗಿ ಕೂಗಲಾರಂಭಿಸಿದರು ಅವರು ಒಬ್ಬೊಬ್ಬರಾಗಿ ಬೀ ತಮ್ಮ ಮನೆಗಳಲ್ಲಿ ಮಾಡಿದ್ದ ಪಲ್ಯ ಹುಳಸೊಪ್ಪು ಚಟ್ನಿ ಹಪ್ಪಳ ಸಂಡಿಗೆ ಇಂಥ ವ್ಯಂಜನ ಪದಾರ್ಥಗಳನ್ನು ತಂದು ಅಲ್ಲಿ ಇಟ್ಟರು ಗುಂಡಣ್ಣನವರು ಅದನ್ನೆಲ್ಲ ತಮ್ಮ ಎಲೆಗಳಿಗೆ ಹಂಚಿದರು ಊಟಕ್ಕೆ ಪ್ರಾರಂಭವಾಯಿತು ಮೊದಲು ತವ್ವೆಯನ್ನು ತಂದರು ನಾನು ಅಜೀರ್ಣಕ್ಕೆ ಹೆದರಿದ್ದವನ ಹೆದರಿದ್ದವನಾದ್ದರಿಂದ ತೊವೇ ಬೇಡವೆಂದೆ ಗುಂಡಣ್ಣವರು ಏಕೆ ನಾನು ಬೇಳೆ ಜೀರ್ಣವಾಗುವುದು ಕಷ್ಟ ಎಂದೆ ಗುಂಡಣ್ಣನವರು ನಾರದರೇ ಏನು ಹೇಳುತ್ತೀರಿ ಎಂದರು ನಾರದರು ಈ ರೀತಿ ಹಾಡು ಹೇಳಿದರು ಅಪ್ಪು ಸೊಪ್ಪುಲು ಜೇಸಿ ಜೇಸಿ ಚಪ್ಪು ದೆಬ್ಬಲು ತಿನಿ ಪಪ್ಪೆ ತಿನ್ನವಲೆರಾ ಮಂಚಿ ಕಂದಿ ಪಪ್ಪೆ ತಿನ್ನವಲೆರಾ ನನ್ನ ಹಠ ಮುರಿಯಿತು ಕೆಲವು ತರಕಾರಿಗಳನ್ನು ತಿನ್ನದೇ ಬಿಟ್ಟಿದ್ದೆ ಗುಂಡಣ್ಣನವರು ಅದನ್ನೆಲ್ಲ ತಿನ್ನಬೇಕು ಎಲೆಯಲ್ಲಿ ಏನಾದರೂ ಉಳಿದಿದ್ದರೆ ಅದನ್ನೆಲ್ಲಾ ಬಳಿದು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 ಬರುವಾಗ್ಗೆ ನಾಲ್ಕು ಗಂಟೆ ಮೀರಿತು ನೋವಿನ ಸೂಚನೆ ಏನು ಇರಲಿಲ್ಲ ನಾನು ಗಾಡಿ ಇಳಿದು ಔಷಧವಲ್ಲಿ ಎಂದು ಕೇಳಿದೆ ಊಟದಲ್ಲಿಯೇ ಔಷಧವಾಗಿದೆ ಎಂದರು ರಾತ್ರಿಯ ಔಷಧ ಎಂದೆ ಹಸಿವಾಗದಿದ್ದರೆ ಊಟ ಮಾಡಬೇಡ ಅದೇ ಔಷಧ ಎಂದರು ಆ ಹೊತ್ತು ಹೋದ ಇದುವರೆಗೆ ಬಂದಿಲ್ಲ ಅದು ಗುಂಡಣ್ಣನವರ ವಿಶ್ವಾಸದ ಮಹಿಮೆಯೋ ಅಥವಾ ಆ ಚಿಕಿತ್ಸೆಯ ಮಹಿಮೆಯೋ ಹೇಳ ಅದರಿಂದ ಗುಣವಾದದಂತೂ ನಿಶ್ಚಯವೆಂದು ಪ್ರಮಾಣ ಮಾಡಿ ಹೇಳಬಲ್ಲೆ ಒಂದೊಂದು ದಿನ ಮೆಡಿಕಲ್ ಇಲಾಖೆಯ ಉದ್ಯೋಗಸ್ಥರೊಬ್ಬರು ಚಿಕಿತ್ಸಾಲಯಕ್ಕೆ ಬಂದು ತಮ್ಮ ಅಣ್ಣಂದಿರ ರೋಗವನ್ನು ಗುಂಡಣ್ಣನವರಿಗೆ ವಿವರಿಸಿದರು ಗುಂಡಣ್ಣನವರು ಸಾವಕಾಶವಾಗಿ ಆ ಅಣ್ಣಂದಿರ ಕಡೆ ತಿರುಗಿ ಕರ್ನಾಟಕಗಳ ಮೂಲಕ ದಿಟ್ಟಿಸಿ ನೋಡಿ ಏನಾಗುತ್ತದೆ ನಿಮಗೆ ಎಂದರು ಹಸಿವೇ ಇಲ್ಲ ಏನು ಆಹಾರ ಏನೂ ಇಲ್ಲ ಏನೂ ಇಲ್ಲದೆಯೇ ಹೀಗೆ ಇರಬಹುದಾದರೆ ಒಳ್ಳೆಯದೇ ಆಯಿತಲ್ಲ ಸಂಬಳವೆಲ್ಲ ಬ್ಯಾಂಕಿಗೆ ಹೋಗಬಹುದು ಇಷ್ಟರಲ್ಲಿ ತಮ್ಮಂದಿರು ಬಾಯಿ ಬಿಟ್ಟು ಹಾಗಲ ಗುಂಡೋಣ ದಿನೇ ದಿನೇ ಬಡವಾಗುತ್ತಿದ್ದಾರೆ ಶಕ್ತಿ ಕುಗ್ಗುತ್ತಿದೆ ಬೆಳಿಗ್ಗೆ ಒಂದು ಬಟ್ಟೆ ಕಾಫಿ ಜೊತೆಗೆ ಸ್ವಲ್ಪ ದೋಸೆ ಅಥವಾ ಉಪ್ಪಿಟ್ಟು ಹನ್ನೊಂದು ಗಂಟೆಗೆ ಊಟವೆಂಬುದು ಬರೀ ಶಾಸ್ತ್ರ ಅನ್ನ ಸೇರುವುದೇ ಇಲ್ಲ ಕಾಯಿ ಪಲ್ಯ ಏನಾದರೂ ಇದ್ದರೆ ಕೊಂಚ ನಂಜಾಡುತ್ತಾರೆ ಅಲಸಂದಿ ಕಡಲೆ ಇಂತದಿದ್ದರೆ ಒಂದೆರಡು ಕಾಳು ತಿನ್ನುತ್ತಾರೆ ಮದ್ಯಾನ ಮಕ್ಕಳಿಗೆ ಮಾಡಿದ್ದು ಪುರಿಯೋ ಬೋಂಡವೋ ಏನಾದರೂ ನೆಬ್ಬಕ್ಕೆ ತೆಗೆದುಕೊಳ್ಳುತ್ತಾರೆ ಸ್ವಲ್ಪ ಕಾಫಿ ಅಷ್ಟೇ ರಾತ್ರಿ ಊಟವೇ ಇಲ್ಲ ರವೆ ಸಜ್ಜಿಗೆ ಇದ್ದಲ್ಲಿ ಇಂಥದ್ದೇನಾದರೂ ಇದ್ದರೆ ಕೊಂಚ ಫಲಹಾರದ ಶಾಸ್ತ್ರ ಇಷ್ಟಕ್ಕೆ ಇಳಿದು ಹೋಗಿದೆ ಗುಂಡಣ್ಣನವರು ಅಲ್ಲಿದ್ದ ಒಬ್ಬರ ತಿರುಗಿ ಏನಯ್ಯ ಹೀಗೆ ತಿನಿ ಹಾಕಿದರೆ ನೀನು ಊಟವಿಲ್ಲದೆ ಎಷ್ಟು ದಿವಸ ಬದುಕಿಯೇ ಎಂದರು ಅವನು ಆರು ತಿಂಗಳು ಎಂದ ಇನ್ನೊಬ್ಬ ಆರು ವರ್ಷ ಎಂದ ನಾರದರು ನನಗೆ ಹೀಗೆ ತರ್ತಿಪು ನಡೆಸಿದರೆ ಯಾವ ಜೀವವೂ ಸಿದ್ಧ ಸ್ವಾಮಿ ಎಂದರು ಎಲ್ಲರೂ ಗೊಳ್ಳೆಂದು ನಕ್ಕರು ಆ ಅಣ್ಣ ತಮ್ಮಂದಿರಿಗೆ ಮುಖ ಬೆಪ್ಪಾಯಿತು ಗುಂಡಣ್ಣನವರು ಎರಡು ಹೊತ್ತಿನ ಕಾಫಿ ಎರಡು ತಿಂಡಿ ಎರಡು ಫಲಾಹಾರಗಳನ್ನು ಬಿಟ್ಟು ಬಿಡಿ ಅದೇ ನಿಮಗೆ ಔಷಧ ಎಂದರು ಗುಂಡಣ್ಣನವರು ಯಾರ ಮನೆಗೆ ಹೋದರೂ ಒಂದೆರಡು ಭೇಟಿಗಳೊಳಗಾಗಿ ಅಲ್ಲಿಗೆ ಆಪ್ತರಾಗುತ್ತಿದ್ದವರು ಮನೆಯ ಮುದುಕಿ ಮುದುಕರನ್ನು ಗೌರವ ವಿಶ್ವಾಸಗಳಿಂದ ಮಾತನಾಡಿಸುತ್ತಿದ್ದರು ಸ್ವಲ್ಪ ಸಲಿಗೆಯಾದ ಮೇಲೆ ಮನೆಯ ಬಾಗಿಲು ದಾಟುವಾಗಲೇ ಅಜ್ಜಿ ಎಂದುಕೊಂಡು ಒಳಕ್ಕೆ ಹೆಜ್ಜೆ ಇಡುತ್ತಿದ್ದರು ಏನೂ ತಿಂಡಿ ಇಲ್ಲವೇ ಈ ಬಡ ಹೊಟ್ಟೆಗೆ ಎಂತ ಅಗತ್ಯ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 ಬೇಗನೆಯೂ ಪಾರಶೋಧನೆಯ ಬುದ್ಧಿಯಿಂದಲೂ ಗ್ರಹಿಸುತ್ತಿದ್ದರು ಇಂಥ ಸಂದರ್ಭಗಳಲ್ಲಿ ಅಮೃತೂರಿನ ನಾರದರು ಅವರಿಗೆ ಪ್ರಚೋದಕರಂತೆ ಅಥವಾ ಪ್ರತಿಧ್ವನಿಯಂತೆ ಇರುತ್ತಿದ್ದರು ಅವರಿಬ್ಬರೂ ಪದೇ ಪದೇ ಹೇಳುತ್ತಿದ್ದ ಒಂದು ಶ್ಲೋಕಾರ್ಥ ಅವರ ಲೋಕಾನುಭವವನ್ನು ಪ್ರತಿಬಿಂಬಿಸುತ್ತದೆ ಮನಿಷೀಣಸಂತಿ ನತೇ ಹಿತೈಷಿಣ ಹಿತೈಷಿಣಸ್ಸಂತಿ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 ಗೋಲ್ಡ್ ಸ್ಮಿತ್ ಇವರು ಗುಂಡಣ್ಣನವರು ಮೆಚ್ಚಿದ್ದ ದೊಡ್ಡ ಲೇಖಕರು ಅವರು ಪ್ರತಿನಿತ್ಯ ಮನೆಯಿಂದ ಹೊರಕ್ಕೆ ಹೊರಟಾಗಲೆಲ್ಲ ಶೇಕ್ಸ್ಪಿಯರಿನ ಒಂದು ನಾಟಕವೋ ಡಿಕೆಸನ್ನ ಪಿಕ್ವಿಕ್ ಪೇಪರ್ಸ್ ಕಥೆಯೋ ತ್ಯಕರೆಯ ವ್ಯಾನಿಟಿ ಫೇರ್ ಕಾದಂಬರಿಯೋ ಅಥವಾ ಅಮೆರಿಕದ ಅಬ್ರಹಾಂ ಲಿಂಕನ್ನಂಥ ಮಹನೀಯನೊಬ್ಬನ ಜೀವನಚರಿತ್ರೆಯೋ ಅವರ ಜೇಬಿನಲ್ಲಿರುತ್ತಿತ್ತು ಪುರುಷೊತ್ತು ದೊರೆತಾಗೆಲ್ಲ ಅವರು ಜೇಬಿನಿಂದ ಆ ಗ್ರಂಥವನ್ನು ತೆಗೆದು ಓದುತ್ತಿದ್ದದಲ್ಲದೆ ಅದರ ಸ್ವಾರಸ್ಯವನ್ನು ಹತ್ತಿರ ಇದ್ದವರಿಗೆ ವಿವರಿಸುತ್ತಿದ್ದರು ಡಿಕೆನ್ಸ್ ಒಂದು ಕಡೆ ರೈಲುಗಾಡಿಯ ಓಟವನ್ನು ಬಣ್ಣಿಸಿರುವ ಭಾಗವನ್ನು ನನಗೆ ತೋರಿಸಿ ಅದನ್ನು ನನಗೆ ಜ್ಞಾಪಕವಿದೆ ಅವರು ಮೆಚ್ಚಿದ ಗ್ರಂಥಗಳನ್ನು ಅವರು ಒಂದು ಸಲ ಎರಡು ಸಲವಲ್ಲ ನಾಲ್ಕಾರು ಸಲ ಪುನರಾವರ್ತನೆ ಮಾಡಿದ್ದರು ಅವರ ಮನಸಂಸ್ ಕೃತಿ ಹೀಗೆ ವಿಶಾಲವಾದದ್ದರಿಂದಲೇ ಅವರ ಮಾತುಕತೆ ಎಲ್ಲರಿಗೂ ಅಷ್ಟು ವಿಶೇಷವಾಗಿ ರುಚಿಸುತ್ತಿತ್ತು ಅದೇ ಸಂಸ್ಕೃತಿ ಅವರ ನಡವಳಿಕೆ ನಡವಳಿಕೆಯಲ್ಲಿಯೂ ತೋರಿಬರುತ್ತಿತ್ತು ಅವರು ವೈದ್ಯರಾಗಿ ಅಷ್ಟು ಜನಪ್ರಿಯರಾಗಿದ್ದದಕ್ಕೆ ಒಂದು ದೊಡ್ಡ ಕಾರಣ ಅವರು ಬಿಟಿ ಚಾಕರಿ ಮಾಡುತ್ತಿದ್ದಾರೆಂಬುದು ಎಂದು ಯಾರಾದರೂ ಹೇಳಿಯಾರೇನೋ ಅದನ್ನು ನಾನು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 ಲೂ ಅವನ ಮನಸ್ಸಿಗೆ ಏನೋ ಹೆದರಿಕೆಯಾಗಿತ್ತು ಆ ಹೆದರಿಕೆಯನ್ನು ಅವನು ಒಬ್ಬ ಸ್ನೇಹಿತನಿಗೆ ರಹಸ್ಯವಾಗಿ ಸೂಚಿಸಿ ಸಲಹೆ ಕೇಳಿದ ಆ ಸ್ನೇಹಿತನು ಗುಂಡಣ್ಣನವರ ಸಹಾಯವನ್ನು ಬೇಡುವುದು ಸರಿ ಎಂದು ಸಲಹೆ ಕೊಟ್ಟ ಆ ಯುವಕನಿಗೆ ಗುಂಡಣ್ಣನವರಲ್ಲಿ ತಾನಾಗಿ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಇದಕ್ಕಾಗಿ ಆ ಮಧ್ಯವರ್ತಿ ಸ್ನೇಹಿತನೇ ಗುಂಡಣ್ಣನವರಿಗೆ ಇದ್ದ ಸಂಗತಿಯನ್ನು ತಿಳಿಸಿದ ಆ ಮಾರನೆಯ ದಿನ ಗುಂಡಣ್ಣನವರು ಆ ಯುವಕನನ್ನು ಬರಮಾಡಿಕೊಂಡು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 ಮುಂಬಾಗಿಲ ಹತ್ತಿರ ಮಲಗಿರುತ್ತೇನೆ ಆ ಬಾಗಿಲು ತಂತಿ ಜರಿಯ ಬಾಗಿಲು ನಾನು ಬೇಕೆನಿಸಿದಾಗ ರಾತ್ರಿ ಹನ್ನೆರಡಾಗಲಿ ಒಂದಾಗಲಿ ಎರಡಾಗಲಿ ನೀನು ಬಂದು ಧಾರಾಳವಾಗಿ ಕೂಗು ಬರಲು ಸಿದ್ಧನಾಗಿರುತ್ತೇನೆ ಹೆದರಬೇಡ ಹೆದರಿಕೆಗೆ ಕಾರಣವಿಲ್ಲ ಹಣ ಬೇಕಾಗಿದ್ದರೆ ಕೇಳು ದೇವರ ದಯಿಂದ ಎಲ್ಲ ಒಳ್ಳೆಯದಾಗುತ್ತದೆ ಹೀಗೆ ಹೇಳಿ ಹೋಗಿ ಎರಡು ರೂಪಾಯಿ ನೋಟುಗಳನ್ನು ತಂದು ಅವನಿಗೆ ಕೊಟ್ಟು ಇದು ನಿನ್ನ ಹತ್ತಿರ ಇರಲಿ ಅನುಕೂಲವಾದಾಗ ಹಿಂದಕ್ಕೆ ಕೊಡುವೆಯಂತೆ ಎಂದು ಹೇಳಿ ಧೈರ್ಯ ತುಂಬಿ ಕಳುಹಿಸಿದರು ಅಲ್ಲಿಂದ ಮುಂದಕ್ಕೆ ಎರಡು ದಿನಕ್ಕೆ ಒಂದು ಸಲ ಅವರು ಆಯೋಕನ ಯುವಕನ ಮನೆಗೆ ಹೋಗಿ ಆತನ ಹೆಂಡತಿಯ ಸ್ಥಿತಿಯನ್ನು ನೋಡಿಕೊಂಡು ಬರುತ್ತಿದ್ದರು ಒಂದಾನೊಂದು ರಾತ್ರಿ ಸುಮಾರು ಹನ್ನೆರಡು ಗಂಟೆಯ ವೇಳೆಗೆ ಆತ ಗುಂಡಣ್ಣನವರ ಮನೆಗೆ ಹೋಗಿ ನಿದ್ದೆಯಲ್ಲಿದ್ದ ಅವರನ್ನು ಹೆಸರು ಹಿಡಿದು ಕೂಗಿದ ಕೂಡಲೇ ಗುಂಡಣ್ಣನವರು ಏನೋ ಅಯ್ಯ ಹೇಗಿದ್ದಾಳೋ ಎಂದು ಕೇಳುತ್ತಾ ಮೇಲಕ್ಕೆದ್ದು ಅಲ್ಲಿಯೇ ಇರಿಸಿದ್ದ ಕೋಟನ್ನು ತೆಗೆಲು ಹಾಕಿಕೊಂಡು ಪಕ್ಕದಲ್ಲಿಯೇ ಸಿದ್ಧವಾಗಿಟ್ಟುಕೊಂಡಿದ್ದ ಔಷಧ ಸಾಮಗ್ರಿಯ ಕೈಚೀಲವನ್ನು ತೆಗೆದುಕೊಂಡು ಹೊರಟರು ಆ ಯುವಕನಿಗೆ ನೀನು ಬೈಸಿಕಲ್ ಮೇಲೆ ಹೊರಡು ನಾನು ಕೋಚಿನಲ್ಲಿ ಬರುತ್ತೇನೆ ಎಂದು ಹೇಳಿ ತಮ್ಮ ಮನೆಯಿಂದ ಹೊರಟು ಗುಂಡೋಪಂತರ ಬೀದಿಯ ಕೊನೆಯಲ್ಲಿದ್ದ ಗಾಡಿ ಖಾನೆಯ ಬಾಗಿಲನ್ನು ವದ್ದು ಗಾಡಿಯವನನ್ನು ಎಬ್ಬಿಸಿ ಕೋಚ್ ಕಟ್ಟಿಸಿಕೊಂಡು ಚಾಮರಾಜಪೇಟೆಯಲ್ಲಿದ್ದ ಆ ಮನೆಗೆ ಬಂದರು ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದರು ಪೂರ್ವಕಾಲದ ಮುದುಕಿಯರಿಬ್ಬರು ಹೆರಿಗೆಯ ಕೋಣೆಯಲ್ಲಿ ಸೇರಿಕೊಂಡು ತಾವೇ ಪ್ರಸವ ಕಾರ್ಯವನ್ನು ಆಗಮಾಡಿಸುವುದಾಗಿ ಹೇಳಿಕೊಂಡು ಹೆಣಗಾಡುತ್ತಿದ್ದರು ಅವರ ಕೈ ಸಾಗದೆ ದಿಕ್ಕು ಚೋ ಮೇಲೆ ಆ ಯುವಕನಿಗೆ ಡಾಕ್ಟರನ್ನು ಕರೆತರಬೇಕೆಂದು ಹೇಳಿದ್ದರು ಡಾಕ್ಟರು ಬರುವ ವೇಳೆಗೆ ಆ ಕಿರಿಯ ವಯಸ್ಸಿನ ಗರ್ಭಿಣಿಗೆ ಬಹುರಕ್ತ ನಷ್ಟವಾಗಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಾಗಿತ್ತು ಮಧುಕಿಯರು ಸೋಲಗಿತ್ತಿತನವನ್ನು ಕ್ರಮವಾಗಿ ಕಲಿತಿದ್ದವರಲ್ಲ ಅವರ ಒರಟು ಕೈವಾಡದಿಂದ ಗರ್ಭಿಣಿಯ ಸ್ಥಿತಿ ತೀರಾ ಹದಗೆಟ್ಟಿತ್ತು ಗುಂಡಣ್ಣನವರು ಅದನ್ನು ನೋಡಿದ ಕ್ಷಣವೇ ಸಂದರ್ಭವನ್ನು ಗ್ರಹಿಸಿದರು ಒಂದೆರಡು ಕೋಪದ ಮಾತನ್ನು ಆಡಿದರು ಒಡನೆಯೇ ತಾವು ಬಂದಿದ್ದ ಗಾಡಿಯಲ್ಲಿಯೇ ಕುಳಿತು ಕೋಟೆಗೆ ಹೋಗಿ ಅಲ್ಲಿಂದ ರೊಸೇರಿಯೋ ಎಂಬ ವೈದ್ಯಗಿತ್ತಿಯನ್ನು ಕರೆದುಕೊಂಡು ಬಂದು ಆಕೆಯನ್ನು ಹೆರಿಗೆ ಕೋಣೆಯೊಳಕ್ಕೆ ಕಳುಹಿಸಿ ತಾವು ಹೊರಗೆ ನಿಂತು ಆಕೆಯಿಂದ ವಿವರಗಳ ವಿವರಣೆಗಳನ್ನು ಕೇಳಿತು ತಿಳಿದುಕೊಂಡು ತಕ್ಕ ಚಿಕಿತ್ಸೆಯನ್ನು ಆಕೆಯ ಕೈಯಿಂದ ಮಾಡಿಸುತ್ತಿದ್ದರು ಆಗ ರೋಗಿಯ ಸ್ಥಿತಿ ಏನೆಂದು ಕೇಳಿದವರಿಗೆ ಗುಂಡಣ್ಣನವರು ಇನ್ನೂ ನಲವತ್ತೆಂಟು ಗಂಟೆಗಳ ಕಾಲ ನನ್ನನ್ನು ಮಾತನಾಡಿಸಬೇಡಿ ತುಟಿ ಬಿಗಿ ಹಿಡಿದುಕೊಳ್ಳಿ ಎಂದು ಹೇಳಿದರು ಆ ದಿವಸವೂ ಮಾರನೆಯ ದಿವಸವೂ ಅವರು ಪ್ರಾಯಶಃ ದಿನದ ಬಹುಭಾಗವನ್ನೆಲ್ಲ ಆ ಮನೆಯಲ್ಲಿಯೇ ಕಡೆದರು ಅವರ ಪುಣ್ಯದಿಂದ ದೈವ ಕೃಪೆ ಬಂದು ಮೂರನೆಯ ದಿನ ಆ ರೋಗಿ ಚೇ ಛೇದಿಸಿಕೊಳ್ಳುವ ಭರವಸೆ ಬಂತು ಆಮೇಲೆ ಇನ್ನೊಂದು ವಾರ ಗುಂಡಣ್ಣನವರು ಆ ರೋಗಿಯನ್ನು ಪ್ರತಿದಿನವೂ ಬೆಳಗ್ಗೆಯೊಂದು ಸಲ ಸಂಜೆಯೊಂದು ಸಲ ನೋಡಿಕೊಂಡು ಹೋಗುತ್ತಿದ್ದರು ಇಂಥದ್ದು ಗುಂಡಣ್ಣನವರ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 ಅವುಗಳನ್ನು ವಿಷದ ಪಡಿಸಬೇಕಾದರೆ ಬೋಧಕನಿಗೆ ವಿಶಾಲವಾದ ಶಬ್ದ ಸಂಪತ್ತಿರಬೇಕು ಆ ಸಂಪತ್ತು ದೊರೆಯುವುದು ಕಾವ್ಯ ವ್ಯಾಸಂಗದಿಂದ ಮನುಷ್ಯ ಸ್ವಭಾವದ ವಿಚಿತ್ರಗಳು ಮನದಟ್ಟಾಗುವುದು ಕಾವ್ಯ ವ್ಯಾಸಂಗದಿಂದ ಆದ ವೈದ್ಯಶಾಸ್ತ್ರ ಬೋಧಕರು ಸಾಹಿತ್ಯ ಜ್ಞಾನವುಳ್ಳವರಾಗಿರಬೇಕೆಂಬ ತತ್ವವನ್ನು ನೀನು ಪ್ರತಿಪಾದಿಸಬೇಕು ಹೀಗೆ ಅವರು ನನಗೆ ಹೇಳುತ್ತಿದ್ದರು ನಾನು ಅದರಂತೆ ಮಾಡಿಯು ಮಾಡಿದೆ ಅದನ್ನು ಅಧಿಕಾರಸ್ಥರು ಕಿವಿಯ ಮೇಲೆ ಹಾಕಿಕೊಳ್ಳದೆ ಹೋದದ್ದು ಬೇರೆ ಕತೆ ಮಾನವ ಬಾಂಧವ್ಯದ ವಿಚಾರದಲ್ಲಿ ನಾರದರು ಗುಂಡಣ್ಣನವರ ಸಮಾನ ಧರ್ಮಿಗಳು ನಾರದರು ಮನುಷ್ಯ ಜೀವನದ ಆಳವನ್ನು ಕನಿಕರದ ಕಣ್ಣಿನಿಂದ ನೋಡಿದ್ದವರು ತಮಗೆ ತಿಳಿದ ಯಾವ ಕುಟುಂಬದಲ್ಲಿಯಾದರೂ ಅವಿವೇಕ ನಡೆದಾಗ ಅವರು ಅದನ್ನು ತಿದ್ದಲು ಎಷ್ಟೋ ಉಪಾಯಗಳನ್ನು ಹವಣಿಸುತ್ತಿದ್ದರು ಗಂಡ ಹೆಂಡರಿಗೆ ಮನಸ್ತಾಪ ಬಂದು ಮನೆಯೊಡುವ ಸೂಚನೆ ತೋರಿದಾಗ ನಾರದರು ಆ ಮನೆಯನ್ನು ಉಳಿಸಲು ಎಷ್ಟೋ ಬಗೆಯಾಗಿ ಒದ್ದಾಡುತ್ತಿದ್ದರು ಒಂದಾನೊಂದು ಕುಟುಂಬದಲ್ಲಿ ಒಬ್ಬ ಯುವಕ ವಿತಂತುವಿನ ಸ್ಥಿತಿಯು ಆಡಬಾರದ್ದಾಗಿ ಆಕೆಯ ಬಂಧುವರ್ಗದ ಕೆಲವರು ಆಕೆಯನ್ನು ಮನೆಯಿಂದ ಹೊರಡಿಸಬೇಕೆಂದು ಉದ್ದೇಶಪಟ್ಟಿದ್ದಾಗ ಆ ಸಂಗತಿ ನಾರದರಿಗೆ ತಿಳಿದುಬಂದು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 ಇನ್ನೊಬ್ಬ ಹೆಣ್ಣು ಮಗಳೆಂದು ಭಾವಿಸಿ ಕಾಪಾಡುತ್ತೇನೆ ಎಂದರು ಆ ವಿಷಾದ ಪ್ರಕರಣವನ್ನು ತಡೆದರು ಅದರಿಂದ ಒಂದು ಜೀವ ಹಾಳುದಾರಿಗೆ ಹೋಗುವುದು ತಪ್ಪಿ ಮಾನವ ದಾರಿಯಲ್ಲಿ ಸಾಗುವಂತಾಯಿತು ಇಂಥ ಒಳ್ಳೆಯ ಕೆಲಸಗಳೆಷ್ಟನ್ನು ಮಾಡಿದ್ದವರು ನಾರದರು ಅವರಿಗೆ ಆ ಹೆಸರು ಬಂದ ಕಾರಣವನ್ನು ಇಲ್ಲಿ ಹೇಳಬೇಕು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 ಎಲ್ಲರಿಗೂ ಅವರಲ್ಲಿ ನಂಬಿಕೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕಷ್ಟ ನಿಷ್ಠೂರಗಳನ್ನು ಅವರಲ್ಲಿ ಮನಸ್ಸು ಬಿಚ್ಚಿ ಹೇಳಿಕೊಳ್ಳುತ್ತಿದ್ದರು ಅವರು ಕೂಡ ಆ ಜನರನ್ನು ವಿನಿಯೋದ ಪಡಿಸಲು ಹುಡುಕುತ್ತಿದ್ದರು ಒಬ್ಬನೊಬ್ಬ ಸ್ನೇಹಿತರ ಮಗಳಿಗೆ ಆ ರೂಪವತಿಗೆ ಹೊಂಬಣ್ಣದ ಮೈಯವಳಿಗೆ ಒಬ್ಬ ಕರಿಯನ್ನು ಗಂಡನಾದ ಅವರು ಸಂಸಾರ ಹೂಡಿ ಕೆಲವು ದಿನ ವಾದ ದಿನವಾದ ಮೇಲೆ ನಾರದರು ಆ ಮನೆಗೆ ಹೋಗಿ ಆ ಹುಡುಗಿಯ ಗಂಡ ಆಕೆಯ ಪಕ್ಕದಲ್ಲಿಲ್ಲದಿದ್ದಾಗ ಆಕೆಯನ್ನು ಬಳಿಗೆ ಕರೆದು ಕುಳ್ಳಿರಿಸಿಕೊಂಡು ಅಮ್ಮಣ್ಣಿ ನಿನ್ನ ಗಂಡ ದೊಡ್ಡ ಸಂಬಳ ತೆಗೆಯುತ್ತಿದ್ದಾನೆ ಬಹಳ ಒಳ್ಳೆಯವನು ಆದರೆ ಅವನು ಸ್ವಲ್ಪ ಬೆಳ್ಳಗಿದ್ದಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಎಂದು ನಿನಗೆ ಅನ್ನಿಸುವುದಿಲ್ಲವೇ ಎಂದು ಕೇಳಿದರು ಆಕೆಯ ನಜ್ಕೆಯಿಂದ ಹೋಗಿತಾತ ಎಂದಾಗ ಅವರು ಸರಿ ಸರಿ ಅರ್ಥವಾಯಿತು ಎಂದು ಹೇಳಿ ಗಂಡನ ಬಳಿಗೆ ಬರುವರು ಬಂದು ಆತನನ್ನು ಒಳ್ಳೆ ಅದೃಷ್ಟಶಾಲಿಯಯ್ಯ ನೀನು ನಿನ್ನ ಹೆಂಡತಿಯನ್ನು ನಿನ್ನನ್ನು ನೋಡಿದರೆ ಜೇಡಿ ಮಣ್ಣಿನ ಮುದ್ದೆಯಲ್ಲಿ ಮುತ್ತನ್ನು ಸಿಕ್ಕಿಸಿದ ಹಾಗೆ ಕಾಣುತ್ತೀರಿ ಏನು ಪುಣ್ಯ ಮಾಡಿದ್ದೇ ಮಾಡಿದ್ದಯ್ಯಯ್ಯ ಎಂದು ಆಸೆ ಮಾಡುವರು ಒಂದಾನೊಂದು ದಿನ ಮಧ್ಯಾಹ್ನ ನಾರದರು ಒಬ್ಬಾತನ ಮನೆಗೆ ಹೋದರು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 ನರದರು ಮೊನ್ನೆ ಚಿಕ್ಕಪೇಟೆಯಲ್ಲಿ ಆತ ಸಿಕ್ಕಿದ್ದರು ಕಂಕುಳದಲ್ಲಿ ಸೀರೆ ಕುಪ್ಪುಸದ ಪ್ಯಾಕೆಟ್ ಇದ್ದ ಹಾಗೆ ಕಾಣಿಸಿತು ಅಲ್ಲಿಂದ ಮಾರ್ಕೆಟ್ವರೆಗೂ ಜೊತೆಯಲ್ಲಿ ಹೋದೆವು ಹೂವು ತಿಂಡಿಯ ಪಟ್ಟಣ ಕಟ್ಟಿಸಿಕೊಂಡು ಬಂದ ಬಹಳ ಸಂತೋಷವಾಯ್ತು ನಿನ್ನ ಮೇಲೆ ಅಷ್ಟೊಂದು ಇಷ್ಟೊಂದು ಪ್ರೀತಿ ಇಟ್ಟಿದ್ದಾನಲ್ಲ ಆಕೆ ಅದೇನೋ ನಮಗೆ ತಿಳಿಯದು ಸೀರೆ ಏನೋ ಕಾಣೆ ಕುಪ್ಪುಸವು ಸೀರೆಯೂ ಕಾಣೆ ಕುಪ್ಪುಸವೂ ಕಾಣೆ ನಾರದರು ಸರಿಸಿರಿ ಹಾಗಾದರೆ ಆತ ತಂಗಿಯ ಮನೆಗೋ ಎಲ್ಲಿಗೋ ಹೋಗಿರಬಹುದು ಜೊತೆಯಲ್ಲಿ ಯಾರೋ ಇದ್ದರು ಹೀಗೆ ಹೇಳಿ ಬೇರೆ ಮಾತೆತ್ತಿ ಸ್ವಲ್ಪ ಹೊತ್ತಿನ ಮೇಲೆ ಹೊರಟು ಆ ರಾತ್ರಿ ದೇವಯ್ಯಂಗಾರ್ಯನ ಮನೆಯಲ್ಲಿ ಎಂತ ಕೋಲಾಹಲ ನಡೆದಿರಬಹುದು ಎಂಬುದನ್ನು ಸಂಸಾರಿಗಳೆಲ್ಲ ಊಹಿಸಿಕೊಳ್ಳಬಲ್ಲರು ಹೀಗೆಯೇ ದೇವಯಂಗಾರ್ಯನ ಕೂಡ ಮಾತನಾಡುತ್ತಾ ಏನಯ್ಯ ನಿಮ್ಮ ಮನೆಗೆ ಬಂದದ್ದೇ ಆ ಹೊತ್ತು ನನ್ನ ಅದೃಷ್ಟಕ್ಕೆ ನಿನ್ನ ಹೆಂಡತಿಯ ಅಣ್ಣನೂ ಬದ್ದಿದ್ದ ನೀನೇನೋ ಮನೆಯಲ್ಲಿರಲಿಲ್ಲ ಆದರೂ ಸಜ್ಜಪ್ಪ ಆಂಬೋಡೆ ತಿನಿಸುಗಳೆಲ್ಲ ನನಗೂ ಸಿಕ್ಕಿತು ಸಂತೋಷ ನಿಮ್ಮ ಮನೆಗೆ ಹೆಂಡತಿಯ ಕಡೆ ಬಂಧುಗಳು ಆಗಾಗ ಬರುತ್ತಿದ್ದರೆ ನನ್ನಂಥವರಿಗೂ ಒಳ್ಳೆಯದು ಎಂದು ಹೇಳಿ ಹೇಳುವರು ಮಾತಿನಿಂದ ಮನೆಯಲ್ಲಿ ಗಂಡ ಹೆಂಡರಿಗೆ ಎಂತ ಸರಸವಾದಿತ್ತೋ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 ನಮ್ಮನ್ನು ನಮ್ಮನ್ನುದ್ದೇಶಿಸಿ ಎಲ್ಲ ನೀವೆಲ್ಲ ಮಹಾ ಬುದ್ಧಿವಂತರು ಆದರೆ ಸತ್ಯವಂತರಲ್ಲ ಈ ಕಾರ್ಡು ಬರೆದಿರುವವನು ಜಾಣ ಮತ್ತು ಸತ್ಯವಾದಿ ಎಂದರು ಅದು ಹೇಗೆಂದು ನಾವು ಕೇಳಿದೆವು ಗುಂಡಣ್ಣನವರು ಆ ಕಾರ್ಡನ್ನು ನಮ್ಮ ಕೈಗೆ ಕೊಟ್ಟು ಮೇಲ್ವಿಲಾಸವನ್ನು ನೋಡಿ ಎಂದರು ಅದರಲ್ಲಿ ಅವರು ಹೆಸರು ಇಂಗ್ಲಿಷಿನಲ್ಲಿ ಬರೆದಿತ್ತು ಗುಡಾಣ ನೋಡಿದಿರೋ ಎಷ್ಟು ಯಥಾರ್ಥವಾಗಿದೆ ನಿಮಗೆ ಎಂದಾದರೂ ಇದು ತೋಚುತ್ತೆ ಇಂಥ ನಗು ನಗಿಸುವ ಪ್ರಸಂಗಗಳು ಗುಂಡಣ್ಣನವರ ಗೋಷ್ಠಿಯಲ್ಲಿ ಪದೇ ಪದೇ ಬರುತ್ತಿದ್ದವು ಕೆಲವು ಕಾಲ ನನ್ನ ಒಂದಾನೊಂದು ಪತ್ರಿಕೆ ಆರ್ಕಾಟು ಶ್ರೀನಿವಾಸಾಚಾರ್ಯರ ಬೀದಿಯಲ್ಲಿದ್ದ ನವರತ್ನದವರ ಮುದ್ರಣಾಲಯದಲ್ಲಿ ಅಚ್ಚಾಗುತ್ತಿತ್ತು ಆಗ ಪ್ರತಿನಿತ್ಯ ಸಂಜೆ ಸುಮಾರು ನಾಲ್ಕು ಗಂಟೆಗೆ ನಾನು ಒಬ್ಬಿಬ್ಬರ ಒಬ್ಬರಿಬ್ಬರು ಸ್ನೇಹಿತರೊಡನೆ ಅಲ್ಲಿಂದ ಹೊರಟು ಮಾಮೂಲು ಪೇಟೆಯ ಮೂಲಕ ಹಾದು ಬಸವಣ್ಣನ ಗುಡಿಯ ಹಿಂದೆ ಚಿಕ್ಕಪೇಟೆಗೆ ತಿರುಗಿ ಅಲ್ಲಿ ಅಹಮದ್ ಬಿಲ್ಡಿಂಗ್ ನಲ್ಲಿದ್ದ ಹಿಂದೂ ರೆಸ್ಟೋರೆಂಟ್ನಲ್ಲಿ ಫಲಹಾರ ತೀರಿಸಿಕೊಂಡು ಅದೇ ದಾರಿಯಿಂದ ಹಿಂತಿರುಗುತ್ತಿದ್ದದು ಪದ್ಧತಿ ಒಂದು ಸಂಜೆ ಹೀಗೆ ಹಿಂದಿರುಗಿ ಬರುತ್ತಿದ್ದಾಗ ಒಂದು ಸಂಗತಿ ನಡೆಯಿತು ಮಾಮೂಲುಪೇಟೆಯಲ್ಲಿ ಎರಡು ಮನೆಗಳು ಅವಳಿ ಜವಳಿಗಳಂತೆ ಪಕ್ಕಪಕ್ಕದಲ್ಲಿದ್ದವು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 ಆ ಗಳಿಗೆಗೆ ಸರಿಯಾಗಿ ಅಲ್ಲಿಗೆ ಗುಂಡಣ್ಣನವರು ಶ್ರೀನಿವಾಸಾಚಾರ್ ರಸ್ತೆಯ ಕಡೆಯಿಂದ ಬರುತ್ತಿದ್ದರು ನನ್ನ ಗಮನವನ್ನೆಲ್ಲ ಆ ಮನೆಗಳ ಮೇಲೆ ಕೇಂದ್ರೀಕೃತವಾಗಿದ್ದದ್ದರಿಂದ ನನ್ನ ದೃಷ್ಟಿ ಗುಂಡಣ್ಣನವರ ಕಡೆ ಹೋಗಲಿಲ್ಲ ಗುಂಡಣ್ಣನವರೇ ಕೂಗಿದರು ಲೇ ಮಗನೇ ತುರ್ಬಿನ್ ಹಾಕುತ್ತಿದ್ದೀಯೋ ಹಾಕು ಹಾಕು ನಿಮ್ಮಪ್ಪನಿಗೆ ಹೇಳುತ್ತೇನೆ ಎಂದರು ನಾನು ಇದ್ದ ಸಂಗತಿ ವಿವರಿಸಿದೆ ಅದನ್ನು ಅವರು ನಂಬದವರಂತೆ ನಟಿಸಿ ಪರವಾಗಿಲ್ಲಯ್ಯ ಆ ಸರಕು ಚೆನ್ನಾಗಿದೆ ಅದಕ್ಕೆ ನಿನ್ನ ದುರ್ಬಿನ್ ಅಲ್ಲಿ ಎಂದು ಹೇಳುತ್ತಾ ಮುಂದೆ ನಡೆದರು ಆ ಮಾತನ್ನು ಅಲ್ಲಿಗೆ ಬಿಡದೆ ತಮ್ಮ ಚಿಕಿತ್ಸಾಲಯಕ್ಕೆ ಹೋದ ಮೇಲೂ ಅದನ್ನೆತ್ತಿ ಅಲ್ಲಿದ್ದ ಸ್ನೇಹಿತ ಮಂಡಳಿಗೆಲ್ಲ ಹಂಚಿಸಿದ ಆಮೇಲೆ ಹತ್ತು ಹದಿನೈದು ದಿನ ನಾನು ಹೋದ ಕಡೆಯಲ್ಲೆಲ್ಲ ಅದೇ ಕುಚೋದ್ಯವೆ ಒಂದಾನೊಂದು ದಿವಸ ಗುಂಡಣ್ಣನವರ ಮನೆಯಲ್ಲಿ ಸಂತೋಷ ಭೋಜನ ಅಂದು ಬಹುಶಃ ಅವರ ಎರಡನೆಯ ಮಗನ ಉಪನಯನವಿರಬಹುದು ಸುಮಾರು ನೂರು ನೂರ ಇಪ್ಪತ್ತು ಮಂದಿ ಬಂಧು ಮಿತ್ರರು ಬಂದು ಎಲೆಗಳ ಮುಂದೆ ಕುಳಿತಿದ್ದಾರೆ ನಾರದರು ಇನ್ನು ಅವರು ಬಂದಿಲ್ಲ ಇವರು ಬಂದಿಲ್ಲ ಎಂದು ವರದಿ ಹೇಳುತ್ತ ಅಪಾನ ವಾಯುವು ಬಂದಿಲ್ಲ ಎಂದರು ಗುಂಡಣ್ಣನವರು ಅದು ನೀವು ಹೇಳಿದಾಗ ಬರುತ್ತದೆಯೇ ಹೇಳಿದ ಮಾತು ಕೇಳಿದರೆ ಅದಕ್ಕೆ ಯಾಕೆ ಹೆಸರು ಎಂದು ಜವಾಬು ಕೊಟ್ಟರು ಕೆಲವರು ಇದನ್ನೆಲ್ಲ ಕೇಳಿ ನಗುತ್ತಿದ್ದರು ನನಗೆ ಅರ್ಥವಾಗಲಿಲ್ಲ ನಾರದರನ್ನು ಕೇಳಿದೆ ಅವರು ಬೆಪ್ಪೆ ಗೊತ್ತಿಲ್ಲವೇ ಯಾವ ಪದಾರ್ಥವನ್ನು ಒಳಗಿರಿಸಿಕೊಳ್ಳುವುದು ಕಷ್ಟವೋ ಹೊರಕ್ಕೆ ಬಿಡುವುದು ಅನಿಷ್ಟವೋ ಅದು ಅಪಾನವಾಯು ನಮ್ಮ ಬಂಧುಗಳಲ್ಲಿ ಅವರು ಎಂಥವರು ನೀನು ಕಾಣಿಯೇ ಅವರನ್ನು ಕರೆದರೂ ಕಷ್ಟ ಬಿಟ್ಟರು ಕಷ್ಟ ಲಿಸ್ಸಿಕೊಳ್ಳಲು ಅರ್ಹರಲ್ಲ ಬಿಟ್ಟು ಬಿಡಲು ದುರದವರಲ್ಲ ಏನು ಮಾಡುವುದು ಎಂದು ಹೇಳಿದರು ಆ ಉಪಮಾನದ ಔಚಿತ್ಯವೂ ಸಾಮಂಜಸ್ಯವೂ ಸಂಪೂರ್ಣವಾದದ್ದೆಂದು ನನ್ನ ಮನಸ್ಸಿಗೆ ನೂರಾರು ಸಲ ತೋರಿ ಬಂದಿದೆ ಅಮೃತೂರು ಶ್ರೀನಿವಾಸಯ್ಯಂಗಾರ್ಯರು ಮಹಾಕರುಣಾಳು ಪರೋಪಕಾರಿ ಪಾಪದ ಯೋಚನೆ ಅವರ ಬಳಿ ಸುಳಿದಾಡುತ್ತಿರಲಿಲ್ಲ ಅಂಥ ಹಿರಿಯರು ವಿವೇಚನಶೀಲ ಶೀಲರಾದ ಇಂಗಿತಜ್ಞರು ಇರುವ ಕಡೆ ಎಲ್ಲ ಮಂಗಳಕರವಾಗಿರುತ್ತದೆ ಎಲ್ಲಿ ಗುಂಡಣ್ಣನಂಥವರು ನಾರದರಂಥವರು ಸಹಾಯಕ್ಕಿರುತ್ತಾರೋ ಅಲ್ಲಿ ಯಾರಿಗೂ ಅಧೈರ್ಯಕ್ಕೆ ಕಾರಣವಿರದು ಅಲ್ಲಿ ನಿಚ್ಚೇತನ